ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ನೂರ ಒಂದು ಸ್ವರೂಪ ದಿನ್ ಶಾಂತೀರಮಣತ ನನ್ನ ನೇಪ ಐನೂರು ಪ್ರಾಣಾಖ್ಯ ಪ್ರದ್ಯುಮ್ನ ತೋರು ತಿಹನೈವತ್ತು ಐದು ವಿಕಾರಮನದೊಳು ಸಂಕರ್ಷಣ ಐನೂರು ಚತುರಾಶೀತಿ ವಿಜ್ಞಾನಾತ್ಮವಿಶ್ವಾಕ್ಯ ಶಾಂತಿಪತಿ ಶಾಂತಿಪತಿಯಾಗಿರುವಂಥ ಅನಿರುದ್ಧ ನೂರ ಒಂದು ರೂಪದಿಂದ ಅನ್ನ ಅಂತ ಕರ್ಸ್ಕೋತಾನೆ ಪ್ರದ್ಯುಮ್ನ ಐನೂರ ಹದಿಮೂರು ರೂಪದಿಂದ ಪ್ರಾಣ ಅಂತ ಕರೆಸ್ಕೋತಾನೆ ಸಂಕರ್ಷಣ ಐವತ್ತೈದು ರೂಪದಿಂದ ಮನಸ್ಸಿನಲ್ಲಿ ಇರ್ತಾನೆ ವಾಸುದೇವ ಐನೂರ ರೂಪದಿಂದ ವಿಜ್ಞಾನ ಇಲ್ಲಿ ನೂರ ಸ್ವರೂಪದಿ ಶಾಂತಿ ರಮಣ ತಾನ ಅಂತ ಹೇಳೋದು ಶಾಂತಿಪತಿಯಾಗಿರ್ತಕ್ಕಂಥ ಅನಿರುದ್ಧ ನೂರ ಒಂದು ರೂಪದಿಂದ ಅನ್ನ ಅಂತೇಳಿ ಹಿಂದೆ ಎಂಟು ಸಾವಿರದ ಇನ್ನೂರ ಐವತ್ತೊಂದು ರೂಪಗಳಿಂದ ಅನಿರುದ್ಧ ಅನ್ನಮಯ ಕೋಶದಲ್ಲಿ ಇದ್ದಾನೆ ಅಂತ ಹೇಳಿದರು ಅಲ್ಲಿ ಆ ರೀತಿಯಾಗಿ ಹೇಳಿದರು ಇಲ್ಲಿ ಅನ್ನ ನಾಮಕನಾಗಿ ನೂರ ಒಂದು ರೂಪದಿಂದ ಶಾಂತಿಪತಿ ಅನಿರುದ್ಧ ಇರ್ತಾನೆ ಅಂತ ಹೇಳಿದರು ಯಾಕೆ ಈ ರೀತಿಯಾಗಿ ಬೇರೆ ಬೇರೆ ವಿಧಾನದ ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ ದಾಸರು ಅಂತ ಕೇಳಿದರೆ ಸಮಾಧಾನವನ್ನು ಕೊಡ್ತಾರೆ ಹಿಂದೆ ಹೇಳಿದ್ದು ಖಂಡ ರೂಪ ಈಗ ಹೇಳ್ತಾ ಇರೋದು ಅಖಂಡ ರೂಪ ಅಂತ ಎಂಟು ಸಾವಿರದ ಇನ್ನೂರೈವತ್ತೊಂದು ಅಖಂಡ ರೂಪ ಈಗ ಹೇಳ್ತಕ್ಕಂಥದ್ದು ನೂರ ಒಂದು ರೂಪಗಳಿಂದ ಅಂದರೆ ರೂಪ ಅಂತ ಭಾವಪ್ರಕಾಶಕದಲ್ಲಿ ಇದೇ ರೀತಿಯಾಗಿ ಹೇಳ್ತಾರೆ ಹೀಗೆ ಪರಮಾತ್ಮ ಅನ್ನಮಯ ಕೋಶದಲ್ಲಿ ಅನ್ನ ಅಂತ ಕರೆಸ್ಕೊಂಡು ನೂರ ರೂಪದಿಂದ ಇರ್ತಾನೆ ಪೂರ್ವದಲ್ಲಿ ಅಂದರೆ ಈ ಹಿಂದೆ ಕೋಶಾಂತರ್ಗತ ಭಗವಂತನ ವಿಚಾರವನ್ನೆಲ್ಲ ತಿಳಿಸ್ಕೊಟ್ರು ಈಗ ಆಯಾ ಕೋಶದ ಆಕಾರದಿಂದ ಇರ್ತಕ್ಕಂಥ ಭಗವದ್ರೂಪಗಳ ರೂಪಗಳ ವಿಷಯವನ್ನು ತಿಳಿಸ್ತಾರೆ ತದ್ರೂಪ ತದಾಕಾರ ತತ್ತ ಶಬ್ದ ವಾಚ್ಯನ ಇರ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಸಂಕರ್ಷಣ ಬಡೆಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಕೋಶಗಳಿಗೆ ಮೂಲವಾಗಿರ್ತಕ್ಕಂಥ ಅನ್ನ ಬದಲಾದವುಗಳಲ್ಲಿ ಇರ್ತಕ್ಕಂಥ ಭಗವದ್ ಹೇಳ್ತಾರೆ ನಾವು ಉಣ್ತಕ್ಕಂಥ ಅನ್ನದಲ್ಲಿ ಐದು ಬಗೆಯ ಸಾರಭಾಗ ಅನ್ನೋದಿದೆ ಅನ್ನ ಪ್ರಾಣ ಮನಸ್ ವಿಜ್ಞಾನ ಮತ್ತೆ ಆನಂದ ಅಂತ ಅನ್ನ ಎನ್ನು ಸಾರಭಾಗದಿಂದ ಅನ್ನಮಯ ಕೋಶಕ್ಕೆ ಪುಷ್ಟಿ ಪ್ರಾಣ ಅನ್ನೋ ಸಾರಭಾಗದಿಂದ ಪ್ರಾಣಮಯ ಕೋಶಕ್ಕೆ ಮನ ಅನ್ನೋ ಸಾರಭಾಗದಿಂದ ವಿಜ್ಞಾನ ವಿಜ್ಞಾನಮಯ ಕೋಶಕ್ಕೆ ಆನಂದಮಯ ಕೋಶಕ್ಕೆ ಈ ರೀತಿಯಾಗಿ ಆಯಾ ಭಗವದ್ ರೂಪಗಳಿಂದ ಕೋಶಕ್ಕೆ ಪುಷ್ಟಿಯನ್ನು ಭಗವಂತ ಕೊಡ್ತಾನೆ ಅಂತ ಅನ್ನಮಯ ಕೋಶ ಅಂತಂದರೆ ಹೊರಗೆ ಕಾಣ್ತಕ್ಕಂಥ ಸ್ಥೂಲ ಶರೀರ ಅಲ್ಲ ಅದರೊಳಗೆ ಇರ್ತಕ್ಕಂಥ ಸೂಕ್ಷ್ಮವಾದ ಬೇರೆ ಶರೀರನೇ ಇದೆ ಅದಕ್ಕೆ ಅನ್ನಮಯ ಕೋಶ ಅಂತ ಈ ರೀತಿಯಾಗಿ ಕರೆಯೋದು ಶಂಕರ ರಾಮಾನುಜ ದರ್ಶನಗಳಲ್ಲಿ ಸ್ಥೂಲ ಶರೀರಕ್ಕೆ ಅನ್ನಮಯ ಕೋಶ ಅಂತ ಈ ರೀತಿಯಾಗಿ ಹೇಳ್ತಾರೆ ಆದರೆ ಆ ರೀತಿಯಾಗಿ ಅಲ್ಲ ಅಂತ ಅನ್ನ ಅಂದರೆ ಪೃಥ್ವಿ ಗಂಧ ಘ್ರಹಣ ಪಾಯು ಅಪ್ ರಸ ರಸನ ಉಪಸ್ಥ ಅಂತ ಎಂಟು ತತ್ವಗಳಿಂದಾಗಿರ್ತಕ್ಕಂಥ ಅನ್ನರಸ ಪ್ರಾಣ ಅಂದರೆ ತೇಜ ರೂಪ ಚಕ್ಷುಸ್ ಪಾದ ಪಾಯು ಸ್ಪರ್ಶ ತ್ವಕ್ ಪಾಣಿ ಆಕಾಶ ಶಬ್ದ ಶ್ರೋತೃ ವಾಕ್ ಅಂತ ಹನ್ನೆರಡು ತತ್ವಗಳಿಂದಾಗಿರ್ತಕ್ಕಂಥ ಅನ್ನರಸ ಮನಸ್ಸಂದರೆ ಮನಸ್ತತ್ವ ಅಹಂಕಾರ ತತ್ವಗಳಿಂದಾಗಿರ್ತಕ್ಕಂಥ ಅನ್ನರಸ ವಿಜ್ಞಾನ ಅಂದರೆ ಮಹತ್ವತ್ವದಿಂದ ಆಗಿರ್ತಕ್ಕಂಥ ಅನ್ನರಸ ಆನಂತ ಅಂದರೆ ಅವ್ಯಕ್ತ ತತ್ವದಿಂದಾಗಿರ್ತಕ್ಕಂಥ ಅನ್ನರಸ ಅಂತ ತಿಳಿಸ್ತಾರೆ ತತ್ವವಿಭಾಗವು ಮಾಡಿ ವ್ಯಾನನೆಂಬೋ ಮಾರುತ ಸೇರಿಸು ತಿಪ್ಪನಲ್ಲಿ ಗಲ್ಲಿಗೆ ಒಯ್ದು ಅಂತ ವಿಜಯದಾಸ ತಮ್ಮ ಸುಳಾರಿಯಲ್ಲಿ ಈ ರೀತಿಯಾಗಿ ತಿಳಿಸ್ತಾರೆ ವ್ಯಾನನಾಮಕ ವಾಯು ಆಯಾ ಅನ್ನರಸದ ಭಾಗಗಳನ್ನು ಆಯಾ ಕೋಶಗಳಿಗೆ ಒಯ್ದು ಒಯ್ದು ಸೇರಿಸ್ತಾರೆ ಅದಕ್ಕಾಗಿ ಈ ಭೋಜನ ಯಜ್ಞಾನು ಮಾಡೋದು ಅಂತ ಅದಕ್ಕೆ ಅನ್ನ ಅನ್ನೋ ಸಾರಭಾಗದಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಸಂಖ್ಯೆ ನೂರ ಒಂದು ಹಿಂದೆ ಹೇಳಿರ್ತಕ್ಕಂಥ ಅನ್ನಮಯ ಕೋಶ ನಿಯಾಮಕ ಅನಿರುದ್ಧ ರೂಪಗಳು ಎಂಟು ಸಾವಿರದ ಇನ್ನೂರ ಐವತ್ತೊಂದು ಈಗ ವಿರೋಧ ಅನ್ನೋದಿಲ್ಲ ಅನ್ನ ನಿಯಾಮಕ ಅನ್ನ ನಾಮಕ ಭಗವದ್ ಸಂಖ್ಯೆ ಅನ್ನ ಅನ್ನೋ ನಾಮದಲ್ಲೂ ಕೂಡ ಅನ್ನಮಯ ಕೋಶ ನಿಯಾಮಕ ಅನಿರುದ್ಧ ನಾಮಕ ಭಗವದ್ ರೂಪಗಳ ಸಂಖ್ಯೆ ಅನಿರುದ್ಧ ಅನ್ನ ನಾಮದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅನ್ನ ಅಕಾರಕ್ಕೆ ಒಂದು ನ ನ ಪ್ಲಸ್ ನ ಹತ್ತಾಯಿತು ಅದನ್ನು ಹಾಗೆ ಇಟ್ಕೊಳ್ಳೋದು ಅಂಕ ನಮ್ಮ ಒಂಬತ್ತು ಹೋಗುತ್ತೆ ಹೀಗೆ ಅದರಿಂದ ನೂರ ಒಂದು ಅಂತ ಈ ರೀತಿ ಆಯಿತು ಅಂತ ಅನ್ನ ಅನ್ನೋಲ್ಲಿ ಎರಡು ನಕಾರ ನ ನಾಲ್ಕೇ ನಲ್ವತ್ತಿರೋ ಅಂಥದ್ದು ಹೀಗೆ ನೂರ ಅಂತ ಓದೋದು ಐನೂರ ಮೇಲ್ ಮೂರಧಿಕ ದಶ ಪ್ರಾಣಾಕ್ಯ ಪ್ರದ್ಯುಮ್ನ ಇಲ್ಲಿ ಪ್ರಾಣ ಅನ್ನೋ ಸಾರಭಾಗ ಅದರಲ್ಲಿ ನಿಯಾಮಕನಾಗಿರ್ತಕ್ಕಂಥ ಪ್ರಾಣ ಭಗವದ್ರೂಪಗಳ ಭಗವದ್ ಸಂಖ್ಯೆ ಐನೂರ ಹದಿಮೂರು ಅಂತ ಈ ಐನೂರ ಹೇಗೆ ಬಂತು ಅಂದರೆ ಪ್ರಾಣ ಅನ್ನೋ ಶಬ್ದವನ್ನು ಪ್ರಸ್ ಅನ ಅಂತ ಬಿಡಿಸ್ಕೋಬೇಕು ಪ್ರ ಅಲ್ಲಿ ಪ ಪ್ಲಸ್ ರಾ ಸೇರಿದ್ರೆ ಮೂರಕ್ಷರ ಮೂರು ಸಂಖ್ಯೆ ಬರುತ್ತೆ ಪಾಕ್ಯ ಒಂದು ರಾಕ್ಕೆ ಎರಡು ಅದರಿಂದ ಮೂರು ಆಯಿತು ಆ ಒಂದು ನಾ ಐದು ಐನೂರ ಹದಿಮೂರು ಅಂಕ ನಮ್ಮ ಮತ್ತು ತಿ ಅದಕ್ಕೆ ಸೂತ್ರದಲ್ಲಿ ತಿಳಿಸ್ತಾರೆ ಶತಪಂಚಕಂ ತ್ರಯೋದಶ ಅಧಿಕಂ ಪ್ರಾಣೇ ಅದಕ್ಕೆ ಅನುಸಾರವಾಗಿ ಅಲ್ಲಿ ಪ್ರಾಣ ಪ್ರದ್ಯುಮ್ನ ಐನೂರ ರೂಪಗಳಿಂದ ಇರ್ತಾನೆ ಐವತ್ತೈದು ವಿಕಾರಮನದಳು ಇಲ್ಲಿ ಮನಸ್ಸು ವಿಕಾರ ಅಂತ ಅಂದರೆ ಅರ್ಥಪೂರ್ಣವಾಗಿ ಹೇಳ್ತಾರೆ ನಮ್ಮ ಮನಸ್ಸೆಂಬ ಇಂದ್ರಿಯಕ್ಕೆ ಕಾಮ ಕ್ರೋಧಾದಿಗಳಿಂದ ವಿಕಾರ ಇದೆ ಹೊರತು ಮನಸ್ಸೇ ವಿಕಾರ ಅಲ್ಲ ಅದಕ್ಕೆ ಮನಸ್ಸೇ ವಿಕಾರ ಅಲ್ಲ ವಿಕಾರ ಮನದಳು ಮನಸ್ಸಿನಲ್ಲಿ ವಿಕಾರ ಇದೆ ಮನಸ್ಸಿನಲ್ಲಿ ವಿಕಾರ ಬಂದಿದ್ದ ಕಾರಣ ಕಾಮ ಕ್ರೋಧ ಲೋಭ ಮೋಹ ಮತ ಮಾತ್ಸರಿಯನ್ನು ಅಡಿಶಿ ಬರೋದರೆ ಕಾರಣ ಅದು ಅಹಂಕಾರ ತತ್ವದಿಂದ ಸೃಷ್ಟಿಕಾಲದಲ್ಲಿ ಉಪಚಯವನ್ನು ಹೊಂದುತ್ತೆ ಹೊರತು ಹೊಸದಾಗಿ ಹುಟ್ಟಕತಕ್ಕಂಥದ್ದು ಅಲ್ಲ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಓಷಧಿ ಇಬ್ ಅನ್ನಂ ಅಂದರೆ ಸಸ್ಯಗಳ ಪರಿಣಾಮ ರೂಪವಾಗಿರ್ತಕ್ಕಂಥ ಅನ್ನದ ಒಂದು ಸಾರಭಾಗ ಅಂತೇನು ಹೇಳ್ತೀವಿ ಆ ರೀತಿಯಾಗಿ ಅಲ್ಲಿ ಮನ ಅಂತ ಕರೆಸ್ಕೊಂಡು ಭಗವಂತ ಐವತ್ತೈದು ರೂಪಗಳಿಂದ ಇರ್ತಾನೆ ಪರಮಾತ್ಮ ಮನೋಮಯ ಕೋಶಕ್ಕೆ ಪುಷ್ಟಿಯನ್ನು ಕೊಡ್ತಾನೆ ಆದ್ದರಿಂದ ಮನೋಮಯ ಕೋಶಕ್ಕೆ ಪುಷ್ಟಿಗಳನ್ನು ಕೊಡ್ತಾ ಇರ್ತಕ್ಕಂಥ ಭಗವದ್ ರೂಪಗಳ ಸಂಖ್ಯೆ ಎಷ್ಟು ಅಂದರೆ ಐವತ್ತೈದು ಮಾ ಐದನೇ ಅಕ್ಷರ ಪಾಪ ಮಾ ತಾತ ತ ನಾ ಐದನೇ ಅಕ್ಷರ ಅದರಿಂದ ಐವತ್ತೈದು ಅಂತ ಐನೂರು ಚತುರಾಶಿ ಇತಿ ವಿಜ್ಞಾನಾತ್ಮ ವಿಶ್ವಾಕ್ಯ ಅಂತ ವಿಜ್ಞಾನಾತ್ಮ ಅಂದರೆ ವಿಜ್ಞಾನ ರೂಪ ವಿಜ್ಞಾನ ಅಂತ ಹೇಳೋ ಅನ್ನದ ಸಾರಭಾಗದಲ್ಲಿ ವಿಜ್ಞಾನ ರೂಪದಿಂದ ವಿಜ್ಞಾನನ ಹೆಸರಿನಿಂದ ವಾಸುದೇವರೂಪಿ ಪರಮಾತ್ಮ ನಿಯಾಮಕನಾಗಿ ಇರ್ತಾನೆ ವಿ ನಾಲ್ಕು ಯಾರ ಲವ ಅವಕಾರ ಜ್ಞಾ ಜಾಪ್ರ ಜ್ಞಾ ಸೇರೆ ಮೂರು ಪ್ಲಸ್ ಐದು ಇಸಿಕ್ವಲ್ ಎಂಟು ನಕಾರ ಐದು ಅಂಕಾನ ಮತ ಹೋದರೆ ಐನೂರ ಎಂಬತ್ತ್ನಾಲ್ಕು ಅಂತ ಈ ರೀತಿಯಾಗಿ ವಿಜ್ಞಾನಾತ್ಮವಿಶ್ವಾಕ್ಯ ಹೀಗೆ ಪರಮಾತ್ಮ ಅನ್ನ ಮನ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಈ ರೀತಿಯಾಗಿ ಇಷ್ಟೆಲ್ಲ ಭಗವದ್ ರೂಪಗಳಿಂದ ಭಗವಂತ ಶರೀರದಲ್ಲಿ ಸನ್ನಿಹಿತನಾಗಿದ್ದು ಪೋಷಕಗಳಿಗೆ ರಕ್ಷಣೆಯನ್ನು ಕೊಡ್ತಾನೆ ಅಷ್ಟೂ ಭಗವದ್ ರೂಪಗಳನ್ನು ಸೇರಿಸಿದ್ರೆ ನಾಲ್ಕು ಸಾವಿರದ ಮುನ್ನೂರ ಐದು ರೂಪಗಳಿಂದ ಭಗವಂತ ಇದ್ದು ಕೋಶದ ರಕ್ಷಣೆಯನ್ನು ಮಾಡ್ತಾನೆ ಅನ್ನ ನಾಮಕನಾಗಿದ್ದು ತಿನ್ನ ಅನ್ನದ ರಸ ಭಾಗವನ್ನು ಅನ್ನಮಯ ಕೋಶಕ್ಕೆ ಹಂಚಿ ಎಲುಬು ಮೂಳೆ ಇದೆಲ್ಲ ಸವಿಯಬಾರ್ದು ಆ ರೀತಿ ಜೀವನಿಗೆ ಗಟ್ಟುಮುಟ್ಟಾಗಿ ಸಾಧನೆಗೆ ಹೇಗೆ ಸದೃಢವಾಗಿರಬೇಕು ಆ ರೀತಿಯಾಗಿ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ ಇನ್ನು ಪ್ರಾಣ ಅಂತ ಕರೆಸ್ಕೊಂಡು ಪರಮಾತ್ಮ ದೇಹದ ಉಷ್ಣತೆಯನ್ನು ಮತ್ತೆ ನಾಳಗಳೆಲ್ಲ ಸುವ್ಯವಸ್ಥಿತವಾಗಿ ಆಹಾರವನ್ನು ಆಯ ಅವಯವಗಳಿಗೆ ಮುಟ್ಟಿಸೋ ಕಾರ್ಯವನ್ನು ಕೂಡ ಅಲ್ಲಿಂದ ಮಾಡ್ತಾನೆ ಮನಸ್ಸಿನಲ್ಲಿ ಮನ ಅಂತ ಹೇಳಿ ಕರೆಸ್ಕೊಂಡು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಮನಸ್ಸನ್ನು ಪ್ರೇರಣೆ ಮಾಡ್ತಾನೆ ವಿಜ್ಞಾನಮಯ ಕೋಶದಲ್ಲಿ ತಾನು ವಿಜ್ಞಾನ ಅಂತಲೇ ಕರೆಸ್ಕೊಂಡಿದ್ದು ಆ ಸಾಧಕನಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅನುಸಂದಾನ ಮಾಡುವ ಸಾಮರ್ಥ್ಯವನ್ನು ಕೊಡ್ತಾನೆ ಭಗವಂತ ಇನ್ನು ಐದನೇದು ಆನಂದಮಯ ಕೋಶ ವ್ಯಕ್ತ ತತ್ವದಿಂದಾಗಿರ್ತಕ್ಕಂಥದ್ದು ಅಲ್ಲಿ ಇಷ್ಟೆಲ್ಲ ಉಪಾಸನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸತ್ವಗುಣವನ್ನು ಪ್ರಚೋದನೆ ಮಾಡಿ ರಜೋತಮೋ ಗುಣಗಳ ಪ್ರಭಾವ ಕಡಿಮೆ ಮಾಡಿ ಆಯ್ ಆ ಸ ಆ ಜೀವನ ಸ್ವರೂಪಯೋಗ್ಯತೆಯಂತೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಮಾಡಿಸ್ತಾನೆ ಹೀಗೆ ಜೀವರನ್ನ ನಿಯಮನ ಮಾಡಲಿಕ್ಕೆ ಭಗವಂತ ಕೋಶಾಂತರ್ಗತನಾಗಿ ಅಲ್ಲಿ ಇರ್ತಾನೆ ಅಂತ ತಿಳಿಸಿದರು ಮುಂದೆ ಹೇಗಿರ್ತಾನೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣೆ ಮಸ್ತು